ನಲವತ್ತೈದು ದೇಹವು ದೇವಾಯತನವಾಯಿತು ಆಚಾರ್ಯರು ಒಂದು ರೆಪೆಯು ಹುಯ್ಯುವಷ್ಟು ಕಾಲ ಅಷ್ಟು ಹಾಗೆ ಅವಕ್ಕಾಗಿ ನಿಂತಿದ್ದರು ಅವರು ಮನ್ ಮೌನವಾಗಿದ್ದರು ಅವರ ಅರಿಳಿದ ಕಣ್ಣುಗಳು ಎತ್ತಿದ ಹುಬ್ಬು ಬಿಟ್ಟ ಬಾಯಿಗಳು ಅವರ ಆಶ್ಚರ್ಯವನ್ನು ತೋರಿಸುತ್ತಿದ್ದವು ಮತ್ತೆ ಸಹಜಾವಸ್ಥೆಗೆ ಬಂದು ಸರ್ವ ದೇವತೆಗಳನ್ನು ಕರೆದುಕೊಂಡು ಬಂದಿರುವ ಕುಮಾರನಿಗೆ ಅರ್ಘ ಅರ್ಘ ಪಾದ್ಯ ಅರ್ಘ್ಯ ಪಾದ ಪಾದ್ಯಾದಿಗಳಿಗೆ ಎಲ್ಲವನ್ನೂ ಸಿದ್ಧಪಡಿಸಿ ನಾನು ಈಗಲೇ ಬಂದೆ ಎಂದು ಬಚ್ಚನ ಮನೆಗಳಿಗೆ ಹೋದರು ದೇವಿಯು ಕುಮಾರನಿಗೆ ಬಂದು ಕೃಷ್ಣಾರ್ಜನವನ್ನು ಕೊಟ್ಟು ಕುಳ್ಳಿರಿಸಿ ತಾವು ಅರ್ಘ್ಯಪಾದಾದಿಗಳನ್ನು ಸಿದ್ಧಪಡಿಸಲು ತಾವು ಅರ್ಘ್ಯಪಾದಿ ಅರ್ಘ್ಯಪಾದ್ಯ ಸಿದ್ಧಪಡಿಸಲು ಹೋದರು ಮೈತ್ರಿಯು ಅತ್ತೇ ಜೊತೆಯಲ್ಲಿಯೇ ಹೊರಟು ಹೋದಲು ಸರ್ವ ದೇವತೆಗಳನ್ನು ಕರೆದುಕೊಂಡು ಬಂದಿದ್ದಾನೆ ಎಂಬ ಆಚಾರ್ಯರ ಮಾತು ಕುಮಾರನಿಗೆ ಅರ್ಥವಾಗಲಿಲ್ಲ ಇನ್ನೇನು ಅವರೇ ಬರುವರು ಹೇಳುವರು ಎಂದು ಯಾವುದೋ ಮನಸ್ಸಿನಲ್ಲಿ ಕುಳಿತನು ಆತನು ಕುಳಿತಿದ್ದ ಹಾಗೆ ಒಂದು ಹಿಂದಿನ ವೃತ್ತಿಯು ಆತನನ್ನು ಮತ್ತೆ ಎಳೆದುಕೊಂಡು ಹೋಯಿತು ಯಾರೋ ಬಂದು ಬೇಕಾದರೆ ಭವಿಷ್ಯವನ್ನು ಹೇಳುತ್ತೇನೆ ಆಚಾರ್ಯರ ಮಾತಿಗೆ ಅರ್ಥವನ್ನು ಹೇಳುತ್ತೇನೆ ಎಂದರು ನೀವು ಯಾರು ಎಂದು ಕೇಳಿದರೆ ನಾನೇ ನಿನ್ನ ಮನಸ್ಸು ಮನಸ್ಸರ್ವ ನಿನ್ನ ಮೇಲೆ ಏನನ್ನೂ ಬೇಕಾದರೂ ನಿನ್ನ ಪುಸ್ತಕದಲ್ಲಿ ಓದಿದಂತಿದೆ ನೋಡಿಕೊಳ್ಳಬಹುದು ಏನೂ ಅಡ್ಡಿ ಇಲ್ಲ ನಿನಗೆ ಕಾಲಪುರುಷನ ದರ್ಶನವಾಗಿದೆಯಲ್ಲ ಹಾಗಾಗಿ ಇತರರಿಗೂ ಇತರರಿಗೆ ಇರುವಂತೆ ನಿನಗೆ ಕಾಲದೇಶ ವರ್ತಮಾನಗಳ ಅಡ್ಡಿ ಇಲ್ಲ ಎಂದನು ಕುಮಾರನ ಕುತೂಹಲವು ಕೆರಳಲಿಲ್ಲ ಆಚಾರ್ಯ ವಾಕ್ಯಗೆ ವ್ಯಾಖ್ಯಾನವು ಬೇಕಾಗಿರಲಿಲ್ಲ ಹಾಗೆಯೇ ಮೈತ್ರಿಯ ಭವಿಷ್ಯತ್ತಿನಲ್ಲಿ ಆತನಿಗೆ ಆಸಕ್ತಿ ಬರಲಿಲ್ಲ ಆ ಆಚಾರ್ಯ ದಂಪತಿಗಳು ಹತ್ತಲಿಂದ ಐದಲಿಂದ ಬಂದರು ಆಚಾರ್ಯರು ಕೈಕಾಲು ವರೆಸಿಕೊಳ್ಳುತ್ತಾ ಬಂದು ಹೆಂಡತಿಯನ್ನು ಕೇಳಿ ನೀರು ತೆಗೆದುಕೊಂಡು ಶುದ್ಧಾಚಮನ ಮಾಡಿದರು ಆಕೆಯು ತಂದಿದ್ದ ಪಾದ್ಯ ಅರ್ಘ್ಯ ಆಚಮನಗಳಿಗೂ ಕುಮಾರನಿಗೆ ಕೊಟ್ಟರು ಕುಮಾರನನ್ನು ಏನು ಎಂದು ಕೇಳಿದೆಯೇ ಅವರ ಅಪಣೆಯೆಂದು ಗ್ರಹಿಸಿದನು ಮತ್ತೊಮ್ಮೆ ಹಾಲು ಹಣ್ಣು ಕೊಡಲಾಯಿತು ಎಂದಿನಂತೆ ಆಗಿದ್ದರೆ ಕುಮಾರನು ಬೇರೆ ಬೇಕಾಗಿತ್ತು ಆದರೆ ಆ ಫಲಾಹಾರವನ್ನು ಆಧಾರದಿಂದ ಸ್ವೀಕರಿಸಿದನು ಎಲ್ಲವೂ ಆದ ಮೇಲೆ ಆಚಾರ್ಯನು ಕುಮಾರನ ಜೊತೆಯಲ್ಲಿ ಬೇರೊಂದು ಕೃಷ್ಣ ಮೇಲೆ ಕುಳಿತರು ಆಚಾರ್ಯನಿಯು ಮೈತ್ರಿಯು ಅಲ್ಲಿಯೇ ಬೇರೊಂದು ಆಸನವನ್ನು ಹಾಕಿಕೊಂಡು ಕುಳಿತರು ಆಚಾರ್ಯರೇ ಮಾತುಮತನ್ನು ಮಾಡಿದರು ಅವರ ಮಾತಿನಲ್ಲಿ ಅವರ ಸಂತೋಷವೂ ವ್ಯಕ್ತವಾಗುತ್ತಿತ್ತು ಏನು ಯಾಜ್ಞವಲ್ಕ್ಯ ಈಗ ನಿನ್ನನ್ನು ಕುಮಾರ ಎನ್ನಬೇಕೋ ಆಚಾರ್ಯ ಎನ್ನಬೇಕೋ ಕುಮಾರ ನನಗೆ ಗಾಬರಿಯಾಯಿತು ಇನ್ನೂ ಸ್ನಾತಕ ವ್ರತವಾಗಲಿಲ್ಲ ಸ್ನಾತಕ ವ್ರತವು ಕ್ರಮವಾಗಿ ವಿದ್ಯಾಗ್ರಹಣಾದಿಗಳನ್ನು ಮಾಡುವವರಿಗೆ ಆದರೆ ಈ ಸರ್ವದೇವತಾ ಸಾನ್ನಿಧ್ಯವನ್ನು ಪಡೆದ ನಿನಗೆ ಸ್ನಾತಕ ವ್ರತದಿಂದ ಪ್ರಯೋಜನವೇನು ನೀನು ಹುಟ್ಟಿದಾಗಲೇ ನೀನು ಹೀಗಾಗುವನೆಂದು ಹೀಗಾಗುವವನೆಂದು ನಮಗೆ ಗೊತ್ತಿತ್ತು ಅಲ್ಲದೆ ನಿನ್ನನ್ನು ಸಮರ್ಥಿಸುವ ಕಾಲವು ಒಂದು ಬರುವುದೆಂದು ನಮಗೆ ನಂಬಿಕೆಯೂ ಇತ್ತು ಆದ್ದರಿಂದ ದೈವಯೋಗದಿಂದ ನೀನು ವೈಶಂಪಾಯನ ಆಶ್ರಮದಿಂದ ಬಂದಾಗ ನಾನು ಅನ್ಯ ಶಿಷ್ಯನನ್ನು ಪರಿಗ್ರಹಿಸುವುದಿಲ್ಲ ಎಂದು ಆಡಿದುದು ಹೀಗೆ ನೀನು ಆದಿತ್ಯ ಗುರುವಾದ ಆದಿತ್ಯ ಗುರುವಾದುದರಿಂದ ಏನಾಯಿತು ನೋಡಿದೆಯಾ ಆದಿತ್ಯ ಗುರುವಾದುರಿಂದ ಏನಾಯಿತು ನೋಡಿದೆಯಾ ನಾವು ವರ್ಷಾಂತರ ಕಾಲ ಗುರು ಸೇವೆಯ ಕಷ್ಟವನ್ನು ಅನುಭವಿಸಿ ಕಲಿತ ಪಂಚಾತ್ಮ ಸಂಕಮನ ವಿದ್ಯೆಯು ಹದಿನೈದೈದು ದಿನಗಳಲ್ಲಿ ನಿನಗೆ ತರಗತವಾಯಿತು ಬ್ರಹ್ಮವಿದ್ಯಾ ಸಂಪ್ರದಾಯ ಸಂಪ್ರದಾಯಗಳನ್ನೆಲ್ಲ ಪದವಿಯನ್ನು ಕೊಡುವುದು ಆದ ಈ ವಿದ್ಯೆಯನ್ನು ನಿನ್ನಂತೆ ಸಾಧಿಸಿದವರು ಇದುವರೆ ಮಗು ಇಲ್ಲ ಇನ್ನು ನಾವು ಏನಾದರೂ ತಿಳಿದುಕೊಳ್ಳಬೇಕಾದರೆ ನಿನ್ನಿಂದ ತಿಳಿದುಕೊಳ್ಳುವಂತಾಯಿತು ಅರ್ಥಾತ್ ನೀನು ನಮ್ಮ ಮಟ್ಟದನ್ನೂ ಮುಟ್ಟಿದೆ ನಾವು ಆಚಾರ್ಯರು ಎದ್ದರೆ ನೀನು ಅತ್ಯಾಚಾರ್ಯನಾಗುವೆ ಎಲ್ಲದಕ್ಕಿಂತ ಹೆಚ್ಚಿನ ಗುಣ ಎಂದರೆ ನಿನಗೆ ಕುತೂಹಲವಿಲ್ಲ ನಾಳೆ ಏನಾಗುವುದು ಎಂಬುದನ್ನು ಇಂದೇ ತಿಳಿದುಕೊಳ್ಳೋಣ ಎಂದು ಆತುರವಿಲ್ಲ ಇದೇ ಸರ್ವಜ್ಞತ್ವದ ಗುರುತು ಭಲೆ ಚೆನ್ನಾಗಿ ಸಾಧಿಸಿದೆ ಭಲೆ ಭಲೆ ಕುಮಾರನು ಎದ್ದವರಿಗೆ ನಮಸ್ಕಾರ ಮಾಡಿದರು ತಾವು ಅಪ್ಪಣೆ ಕೊಡಿಸುವುದು ಎಲ್ಲವನ್ನೂ ಕೇಳಿದೆ ಆದರೆ ನನಗೆ ಏನೂ ಅರ್ಥವಾಗಲಿಲ್ಲ ದಯವಿಟ್ಟು ನನಗೆ ಅರ್ಥವಾಗುವಂತೆ ಅಪ್ಪಣೆಯಾಗಬೇಕು ಆಚಾರ್ಯನು ತನ್ನ ಸಂತೋಷವನ್ನು ಪ್ರಕಟವಾಗ ತೋರಿಸಿಕೊಳ್ಳುತ್ತಾ ಹೇಳಿದರು ನಿನ್ನ ಈ ವಿನಯವು ಶ್ರೇಯಸಾಧನವು ನಿನಗೆ ಇರಲಿ ಯಾರಿಗೇ ಇರಲಿ ನಿನಗೆ ಇರಲಿ ಯಾರಿಗೆ ಇರಲಿ ಪರಮ ವಿಭೂಷಣವು ಈ ವಿನಯಕ್ಕೆ ವಶವಾಗದವರು ತಾನೇ ಯಾರು ಆದ್ದರಿಂದ ನಿನಗೆ ಅರ್ಥವಾಗದು ಎಂದೆಲ್ಲ ಅದನ್ನು ಒಂದೊಂದನ್ನಾಗಿ ಹೇಳುವನ್ನು ಕೇಳು ನಾನು ನಾವು ವರ್ಷಾಂತರಗಳ ಕಾಲ ಬಹುಕಷ್ಟದಿಂದ ಸಾಧಿಸಿದೆ ಪಂಚಾತ್ಮ ಸಂಕ್ರಮಣ ವಿದ್ಯೆಯನ್ನು ನೀನು ಹದಿನೈದು ದಿನದಲ್ಲಿ ಸಾಧಿಸಿದೆಯೆಂದರೆ ಅದು ಸುಳ್ಳಲ್ಲ ಅದು ನಿನಗೆ ಹೇಗೆ ತಿಳಿಯುತ್ತಿದೆಯೋ ನ ನೋಡು ಪಂಚಾತ್ಮ ಸಂಕ್ರಮಣ ವಿದ್ಯೆಯನ್ನು ಮಾಡಿದವನಿಗಲ್ಲದೆ ಇತರರಿಗೆ ಪಂಚಭೂತ ದರ್ಶನವಾಗುವುದಿಲ್ಲ ನಿನಗೆ ಪಂಚಭೂತ ದರ್ಶನವಾಗಿದೆ ಎಂಬುದನ್ನು ನಿನ್ನ ಕಣ್ಣಿನ ಪ್ರಶಾಂತ ತೇಜಸ್ಸು ಹೇಳುತ್ತಿದೆ ಹಾಗೆ ಆ ಭೂತ ದರ್ಶನವಾದದ್ದಲ್ಲದೆ ಈ ಪ್ರಪಂಚ ದೃಶ್ಯದ ತೇಜಸ್ಸು ಹೇಳುತ್ತಿದೆ ಹಾಗೆ ಈ ಭೂತದ ದರ್ಶನವಾದದ್ದಲ್ಲದೆ ಈ ಪ್ರಪಂಚ ದೃಶ್ಯದ ನಾನಾತ್ವವು ಅಳಿಯುವುದಿಲ್ಲ ಈ ದೃಶ್ಯ ನಾನಾತ್ವ ಅಳಿಯದಿದ್ದರೆ ಇಂದ್ರಿಯುಗಳ ಲೋಲುಪತೆಯು ಅವುಗಳಿಗೆ ಸಹಜವಾದ ಚಾಪಲ್ಯೂ ತಪ್ಪುವುದಿಲ್ಲ ಅದು ತಪ್ಪದಿದ್ದರೆ ಮನಸ್ಸು ಶಾಂತ ಸಂಕಲ್ಪವಾಗುವುದಿಲ್ಲ ಮನಸ್ಸು ಶಾಂತಸಂಕಲ್ಪವಾಗದ ವಾದಲ್ಲದೆ ಮನಸ್ಸು ಶಾಂತಸಂಕಲ್ಪವಾದಲ್ಲದೆ ದೇವತೆಗಳು ಬಂದು ಆ ದೇಹದಲ್ಲಿ ನೆಲೆಸುವುದಿಲ್ಲ ದೇವತೆಗಳು ನೆಲೆಸದೆ ದೇಹವು ದೇವಯಾತನವಾಗುವುದಿಲ್ಲ ದೇಹವು ಯಾ ದೇವಯಾತನವಾಗದಿದ್ದರೆ ಕಾಲಪುರುಷನು ಪ್ರಸನ್ನನಾಗುವುದಿಲ್ಲ ಆತನು ಪ್ರಸನ್ನನಾಗದಿದ್ದರೆ ಚಿಂತೆ ಕಳವಳ ಕುತೂಹಲ ಆತನಗಳು ತಪ್ಪುವುದಿಲ್ಲ ತಿಳಿಯಿತೇ ಈಗ ನನ್ನಲ್ಲಿ ಇಷ್ಟೂ ಆಗಿದೆ ಎನ್ನುತ್ತೀರಾ ಆಗಿದೆ ಎನ್ನುವುದನ್ನು ನೀನು ನೋಡಿಕೊಂಡಿಲ್ಲ ನೀನು ನೋಡಿಕೊಂಡಿಲ್ಲ ಈಗ ನಾನು ಹೇಳಿದಲ್ಲ ಎಲ್ಲಗಳ ಮರೆಯಲ್ಲಿ ಅವಿರುವ ಹಣ್ಣಿನಂತೆ ಇವೆ ನಿನಗೆ ಕಾಲಪುರುಷನ ದರ್ಶನವಾಗಲಿಲ್ಲವೆ ಕುಮಾರನು ಒಪ್ಪಿಕೊಂಡನು ಆಚಾರ್ಯನು ಮುಂದುವರೆಸಿದನು ಅಯ್ಯ ಆ ದೇವತೆಗಳ ಆಟವನ್ನು ಏನು ಹೇಳೋಣ ನಿನಗೆ ಆಗಬೇಕಾದದ್ದೆಲ್ಲ ಆಗಿದೆ ಆದರೆ ಅದರ ಅರಿವು ನಿನಗೆ ಇನ್ನೂ ಬಂದಿಲ್ಲ ಅಂದು ನಾನು ನೀನು ಕುಳಿತಿದ್ದಾಗ ಪಂಚಾತ್ಮ ಸಂಕ್ರಮಣ ವಿದ್ಯೆಯನ್ನು ಆದಿತ್ಯನು ನಿನಗೆ ಅನುಗ್ರಹಿಸಿದನು ಮೆಟ್ಟಿಲು ಮೆಟ್ಟಲಾಗಿ ನಿನಗ ಗಂದು ನಿನಗಂದು ಈ ಐದು ಕೋಶಗಳು ದಾರಿ ಕೊಟ್ಟವು ನಿನಗದು ಜ್ಞಾಪಕವಿರುವುದು ತಾನೆ ಕುಮಾರನು ಹೌದು ಎಂದನು ಅಲ್ಲಿಂದಿಚೆಗೆ ಏನೇನು ನಡೆದಿದೆ ನೋಡು ನಿನಗೆ ಪಂಚಭೂತ ದರ್ಶನವಾಯಿತು ಅಲ್ಲವೇ ಭೂತ ಭೂತಗಳಿಗೂ ಬೇರೆ ಬೇರೆಯಾದ ಗತಿ ಇದೆ ಎನ್ನುವುದು ತಿಳಿಯಿತಲ್ಲವೇ ಆ ಗತಿಗಳಲ್ಲಿ ಯಾವುದಕ್ಕೂ ಸಿಕ್ಕದೆ ಆಕಾಶದವರೆಗೆ ಹೋಗಿ ಅಲ್ಲಿ ಪ್ರಣವ ಮಾಡಿ ಬಂದ ಎಲ್ಲವೇ ಈ ಪ್ರಪಂಚದಲ್ಲಿ ಶಬ್ದವೆಲ್ಲವೂ ಅಹತವಾಗಿರುವಾಗ ಪರಮಾಕಾಶದಲ್ಲಿರುವ ಅಹತವಾಗಿರುವ ಪ್ರಣವವನ್ನು ದರ್ಶನ ಮಾಡಿದ ದರ್ಶನ ಮಾಡಿದವನಾದೆ ಈ ಅದೃಷ್ಟವು ಯಾರಿಗುಂಟು ಈಗ ನಿನಗಾಗಿರುವುದೇ ಏನು ಬೆಲ್ಲೆಯ ದೃಶ್ಯವಾಗಿರುವುದಲ್ಲ ಶ್ರಾವ್ಯವಾಗಿ ಶ್ರಾವ್ಯವಾದದೆಲ್ಲ ಒಂದೇ ಒಂದು ಪ್ರಣವದ ಸಂಕೇತವಾಗಿರುವುದೆಂದು ಬೋಧೆಯಾಗುತ್ತಿರುವುದಲ್ಲವೇ ನೀನು ಬೇಕೆಂದು ಕೇಳು ಸಾಕೆಂದು ಬಿಡು ನಿನಗೆ ಅದು ಪ್ರಣವ ಪ್ರಣವ ದರ್ಶನದ ಫಲವು ನಿನ್ನನ್ನು ಬಿಟ್ಟಿಲ್ಲ ಅಲ್ಲವೇ ಕುಮಾರನು ಹೌದು ಎಂದು ಒಪ್ಪಿಕೊಂಡನು ಈಗ ಹೇಳು ದೃಶ್ಯನಾನತ್ವವು ಉಳಿದಿದೆಯೇ ಕುಮಾರನು ತನ್ನ ಅನುಭವವನ್ನು ಸುಳ್ಳೆನ್ನುವುದು ಹೇಗೆ ತಾನು ಅವನು ಅನುಭವಿಸುತ್ತಿರುವುದನ್ನು ಅಲಾಪಿಸುವುದೆಂತೂ ಆಚಾರ್ಯನು ತನಗಾದ ಅನುಭವವನ್ನು ತನಗಾಗುತ್ತಿರುವ ಬೋಧವನ್ನು ಕನ್ನಡಿಯಲ್ಲಿ ಇರಲಿ ಕಣ್ಣಲ್ಲಿ ಕಂಡು ಅದಕ್ಕಿಂತಲೂ ಹೆಚ್ಚಾಗಿ ವರ್ಣಿಸುತ್ತಿರುವುದನ್ನು ಕಂಡು ಆಶ್ಚರ್ಯವಾಯಿತು ಮರುಕ್ಷಣದಲ್ಲಿಯೇ ಆ ಆಶ್ಚರ್ಯವು ತಿರೋಧಾನವಾಗಿ ಮನಸ್ಸು ಹೇಳಿತು ಇದೇನು ಆಶ್ಚರ್ಯವಲ್ಲ ಆಚಾರ್ಯರು ಜ್ಞಾನಶಕ್ತು ಜ್ಞಾನಶಕ್ತಿ ಶಕ್ತ ಜ್ಞಾನ ಚಕ್ಷುಗಳು ಜ್ಞಾನ ಚಕ್ಷುಸಿಗೆ ಯಾವ ಅಡಿ ಇಲ್ಲದೆ ಹಿಂದೆ ಮುಂದಿನ ದವುಗಳನ್ನು ಮಾತ್ರವಲ್ಲ ದೇಶಾಂತರ ದೇಹಾಂತರಗಳಲ್ಲಿ ನಡೆದುದನ್ನೋ ನಡೆಯುವುದನ್ನು ನೋಡಿ ಹೇಳುವ ಶಕ್ತಿಯುಂಟು ನಿನಗೂ ಅದಿದೆ ಅದನ್ನು ಉಪಯೋಗಿಸುವುದು ನಾನು ಎಂದೇ ನಾನು ಆಗಲೇ ಹಿಡಿದುದು ನೀನು ಬೇಡವೆಂದೇ ನಾನು ಸುಮ್ಮನದೆ ಆಚಾರ್ಯನು ಮತ್ತೆ ಕೇಳಿದನು ಈ ದೃಶ್ಯ ನಾನಾತ್ವ ಒಳಿದುದರಿಂದಲೇ ಈಗ ನಿನ್ನ ಇಂದ್ರಿಯಗಳು ಸ್ಥಿರವಾಗಿರುವವು ಈಗ ಇಂದ್ರಿಯಗಳು ಬೇರೆ ಬೇರೆ ಅಲ್ಲ ಎಲ್ಲವೂ ಒಂದೇ ಎಂದರೆ ನೀನು ಹೌದು ಸ್ಥಿತಿಗೆ ಬಂದಿದ್ದೀಯೇ ಕಾಣಬೇಕಾಗಿದ್ದ ಕಣ್ಣೇಬೇಕಾಗಿಲ್ಲ ಕಾಲಿನಿಂದಲೂ ನೋಡಬಹುದು ಎಂದರೆ ನೀನು ನೋಡಿಲ್ಲವಾದರೂ ಸಾಧ್ಯ ಎನ್ನುವ ಮಟ್ಟಿಗೆ ಬಂದಿದೆಯೇ ಆದರಿಂದ ಗೋಕಲವೇ ದೃಕ್ ಗೋಕುಲವೇ ದೃಕ್ ಎಂಬ ಭ್ರಾಂತಿಯ ಅಡಿಗೆ ದೃಶ್ಯ ದರ್ಶನ ಎಂಬ ತ್ರಿಪುಟೀಯ ಅಡಿಗೆ ಹೋಯಿತು ಅದರ ಫಲವೇನು ಬಲ್ಲಯ ಮನಸ್ಸು ಇಂದ್ರಿಯಾದಿಗಳಲ್ಲಿ ಹರಿದು ಹೊರಕೆ ಹೋಗುತ್ತಿದ್ದುದು ತಪ್ಪಿಗಾಗಿ ತಪ್ಪಿತಾಗಿ ಹೊರಕೆ ಹೋಗುವುದೆಂಬ ಯೋಚನೆಗೆ ತಪ್ಪಿ ಹೋಗಿ ಮನಸ್ಸು ಶಾಂತಕಲ್ಪವಾಯಿತು ಸರಿ ಮನಸ್ಸು ಶಾಂತಕಲ್ಪವಾಗುತ್ತಲೂ ಕರ್ತೃತ್ವರಹಿತವಾಗಿ ಬುದ್ಧಿಯು ತಾನು ತನ್ನ ಚೇಷ್ಟೆಯನ್ನು ಬಿಟ್ಟುಕೊಟ್ಟಿತು ಅದರಿಂದ ಲೋಕದಲ್ಲಿ ನಿನ್ನಿಂದ ಆಗಬೇಕಾದ ಕಾರ್ಯಗಳನ್ನು ಮಾಡಿಸುವುದಕ್ಕೆ ದೇವತೆಗೆ ಬೇಕಾಯಿತು ಎಂದರೇನಾಯಿತು ನಿನ್ನ ದೇಹದಲ್ಲಿರುವ ಪ್ರಾಣಮಂಡಲವು ಪ್ರಾಣವಾಗಿದ್ದುದು ತಪ್ಪಿ ಅಗ್ನಿಷ್ಠೋಮಿಯ ಮಂಡಲವಾಯಿತು ಅಗ್ನಿಕುಂಡದಿಂದ ಸ್ಫುಲಿಂಗಗಳು ಹಾರುವ ಹಾರುವಂತೆ ಬೇಕಿಂದಾಗ ಅವಶ್ಯಕತೆ ಬಿದ್ದಾಗ ಅಲ್ಲಿ ದೇವತೆಗಳು ಸಿದ್ಧರಾಗಿ ತಮ್ಮ ತಮ್ಮ ಕಾರ್ಯವನ್ನು ಲೋಕವಿಲ್ಲದೆ ನಿರ್ವಹಿಸುವಂತಾಯಿತು ಆದ್ದರಿಂದ ನಿನ್ನ ದೇಹವು ದೇವಾಯತನವಾಯಿತು ಸರಿಯೇ ಸರಿ ಇದಿಷ್ಟು ಆದುದರ ಗುರುತಾಗಿ ನಿನಗೆ ಕಾಲಪುರುಷನ ದರ್ಶನವಾಯಿತು ಕಾಲಪುರುಷನ ದರ್ಶನದ ಫಲವಾಗಿ ನೀನು ಸರ್ವಜ್ಞನಾದೆ ಸರ್ವಜ್ಞ ಚಿತ್ತವು ನಿನ್ನಲ್ಲಿ ಮೂಡಿತು ನಿನ್ನ ಚಿಂತೆ ಕಳವಳ ಮೊದಲಾದವಲ್ಲ ಅಸ್ತವಾದವು ಸರಿಯೋ ತಪ್ಪು. ಕುಮಾರನು ಸರಿ ಆ ಸರಿ ಎನ್ನುವ ಎರಡಕ್ಷರದ ಆಚಾರ್ಯರು ಹೇಳಿದ ಸರ್ವಸ್ವವು ತನ್ನ ಅನುಭವಕ್ಕೆ ಬಂದಿದೆ ಎಂಬುದನ್ನು ಆತನು ಒಪ್ಪಿಕೊಳ್ಳುವಂತಿತ್ತು ಇದು ನಿನ್ನ ದೇಹದ ಅಂತಸ್ತಿನಲ್ಲಿ ಕುಳಿತು ನೀನು ನೋಡುವುದಾಗಿದ್ದರೆ ನಿನಗೂ ನಮಗೆ ಆದ ಹಾಗೆ ವಶಾಂತರಗಳು ಆಗುತ್ತಿತ್ತು ಆದರೆ ದೇವತೆಗಳು ಮನಸ್ಸು ಮಾಡಿದರು ಅವರ ಕೃಪೆಯ ಫಲವಾಗಿ ನಿನಗೆ ಇವೆಲ್ಲವೂ ಒಂದೇ ಪಕ್ಷದಲ್ಲಿ ಮುಗಿಯಿತು ಆ ಪಕ್ಷದಲ್ಲಿ ನೀನು ಬಹಿಮುಖನಾಗಿರಲಿಲ್ಲ ದೇಹದ ಕಡೆಗೆ ಗಮನವಿರಲಿಲ್ಲ ದೇಹವು ತನ್ನ ಸುಖ ದುಃಖಾದಿಗಳನ್ನು ಜಲಮಲಾದಿಗಳನ್ನು ಕುರಿತು ಬೇಕು ಬೇಡವೆನ್ನುವುದಕ್ಕೂ ಅವಕಾಶವಾಗಲಿಲ್ಲ ಆ ದೇಹಕ್ಕೆ ಚಂಡಿ ಮಗುವನ್ನು ಹಿಡಿಯುವುದಕ್ಕೆ ಸಾಕಾಗುವ ತಾಯಿಯಂತೆ ದೇವತೆಗಳ ಕಡೆ ತಿರುಗಿ ದೇವತೆಗಳೊಡನೆ ಸಂಭಾಷಣೆ ನಡೆಸುತ್ತಿರುವ ನಿನ್ನನ್ನು ತಡೆದುಕೊಳ್ಳುವುದಕ್ಕೆ ಸಾಕಾಗಿಯೇ ಹೋಯಿತು ಸಾಕಾಗಿ ಹೋಗಿತ್ತು ಸಾಲದೆ ಸಾಲದೇ ಅಧಿಕಾರ ಸಂಭಾಷಣೆ ನಡೆಸಬಹುದಾದ ನೀನು ಮಿತ್ರನಂತೆ ನಡೆದು ಅನ್ನಮಯ ಕೋಶವನ್ನು ಪೂಜಾದಿಗಳಿಂದ ಗೌರವಿಸಿದೆಯಾಗಿ ಅದು ನಾನು ನಿನ್ನೆ ಕೆಲಸ ಮಾಡುವುದಿಲ್ಲ ಎಂದು ಹಠ ಹಿಡಿಯಲು ಸಾಧ್ಯವಾಗಲಿಲ್ಲ ಈಗ ನೀನು ಜಾಗೃತಿಗೆ ಬಂದು ಈ ದೇಹದಲ್ಲಿ ವ್ಯಾಪಾರ ಮಾಡುತ್ತಿರುವುದರ ಗುರುತಾಗಿ ದೇಹವನ್ನು ಕಟ್ಟಿರುವ ಭೂತಗಳೆಲ್ಲವೂ ಶುದ್ಧಿಯಾಗಿರುವುದರ ಗುರುತಾಗಿ ನಿನ್ನ ದೇಹದಲ್ಲಿ ಮನೋಹರವಾದ ಕಮಲ ಉತ್ಪನ್ನವಾಗಿರುವುದು ಕುಮಾರನು ಮೌನವಾಗಿ ಅವರು ಹೇಳಿದ್ದೆಲ್ಲ ಕೇಳಿ ಒಪ್ಪಿಕೊಂಡರು ಆಚಾರ್ಯನು ಹೇಳಿದನು ಈಗ ಹೇಳು ನೀನು ಸರ್ವಜ್ಞನಲ್ಲದಿದ್ದರೂ ಸರ್ವಜ್ಞ ಕಲ್ಪನಾಗಿರುವೆ ಹಾಗಂದರೇನು ಎನ್ನುವೆಯೋ ಕೇಳು ಶಾಂತ ಸಂಕಲ್ಪವಾಗಿ ನಿರ್ವಿಶ ನಿರ್ವಿಶಯಕವಾದ ಮನಸ್ಸು ಅಂತರ್ಮುಖಿಯಾಗಿರುವಾಗ ತಾನು ಇದೆಯೋ ಇಲ್ಲವೋ ಎಂಬುದರ ಅರಿವೇ ಇಲ್ಲದಂತೆ ಸುಪ್ತವಾದಂತೆ ಇರುವುದು ಮನಸ್ಸು ಈ ಅವಸ್ಥೆಯಲ್ಲಿರುವಾಗ ಏನಾದರೂ ತಿಳಿಯಬೇಕು ಎನ್ನಿಸಿದರೆ ಆ ಸಂಕಲ್ಪವು ದೇವ ದೇವ ಕಾರ್ಯಾರ್ಥವಾಗಿ ಬಂದದರಿಂದ ದೇವತೆಗಳು ಓಡಿ ಅಲ್ಲಿ ಆ ಜ್ಞಾನವು ತುಂಬುವುದಕ್ಕೆ ಬೇಕಾದ ಅನುಕೂಲಗಳನ್ನು ಕಲ್ಪಿಸುವರು ಈಗ ನೋಡು ನಿನ್ನನ್ನು ಇಲ್ಲಿಗೆ ಕರೆತರಲಿಲ್ಲವೇ ಹಾಗೆ ಅದರಿಂದ ಈಗ ನಾನು ಸರ್ವಜ್ಞನೋ ಅಲ್ಲವೋ ಎಂದು ನೋಡಿಕೊಳ್ಳಬೇಕಾದ ಅಗತ್ಯವೇ ಇಲ್ಲವಾಗಿ ನೀನು ಆ ವಿಷಯದಲ್ಲಿ ಉದಾಸೀನಾಗಿದ್ದೀಯೇ ಆದರೆ ಈ ಕಣ್ಣಿಗೆ ಅಲ್ಲಿರುವ ಸಾಮಗ್ರಿ ಎಲ್ಲವೂ ಕಂಡಾಗ ಮನೆಯ ಸ್ಥಿತಿಯನ್ನು ನೋಡುತ್ತಲೇ ಆ ಮನೆಯಲ್ಲಿರುವ ಶ್ರೀಮಂತಿಕೆಯು ಅರ್ಥವಾಗುವಂತೆ ಆ ದೇಹಿಯ ಯೋಗ್ಯತೆಯ ಮನವರಿ ಮನವರಿಕೆಯಾಗುತ್ತದೆ ಆದ್ದರಿಂದ ನನಗೆ ಈಗಿರುವುದ ಈಗಿರುವುದು ಎರಡು ದಾರಿ ನೀನಾಗಿ ನಿನ್ನನ್ನು ಪರೀಕ್ಷೆ ಮಾಡಿಕೊಳ್ಳುವುದೊಂದನ್ನು ಪರೀಕ್ಷೆ ಮಾಡಿಕೊಳ್ಳುವುದು ಒಂದು ಅಥವಾ ನನ್ನನ್ನು ನಂಬುವುದು ಇವೆರಡರಲ್ಲಿ ಯಾವುದೇ ಯಾವುದಾದರೂ ಇವೊಂದನ್ನು ಹಿಡಿ ಕುಮಾರನು ಯೋಚಿಸಿದನು ಸರ್ವಜ್ಞನಂದು ನನ್ನನ್ನು ಎದುರು ಹೊಗಳುವುದರಿಂದ ನನಗೆ ಆಗುವ ಪುರುಷಾರ್ಥವಾದರೂ ಏನು ನನ್ನನ್ನು ನಾನು ಪರೀಕ್ಷೆ ಮಾಡಿಕೊಂಡರೆ ತಾನೇ ಆಗುವುದೇನೋ ಅದರಿಂದ ಆಚಾರ್ಯರ ಮಾತು ಸಾಕು ಅಲ್ಲದೆ ಅವರು ನನ್ನ ವಿಚಾರದಲ್ಲಿ ಸುಳ್ಳು ಹೇಳಿ ಗಳಿಸಬೇಕಾದದ್ದು ತಾನೇನು ಏನು ಎಂದು ವಿಚಾರ ಮಾಡಿಕೊಂಡು ತಮ್ಮ ಮಾತೇ ಸಾಕು ಪರೀಕ್ಷೆಯೂ ಬೇಕಿಲ್ಲ ಎಂದನು ಹಾಗಾದರೆ ಸರಿ ಈಗ ಹೇಳು ಇಂತಹ ನಿನ್ನನ್ನು ನಾವು ನಮ್ಮ ಸಮವೆಂದರೆ ತಪ್ಪೇನು ಕುಮಾರನು ಆ ಮಾತಿಗೆ ಗೌರವ ಉತ್ತರ ಕೊಡಲಿಲ್ಲ ನಗುತ್ತಾ ತಲೆ ಬಗ್ಗಿಸಿದನು ನೀನು ಸ್ನಾತನ ಸ್ನಾತಕನಾಗಿಲ್ಲೇವೆಂದು ಒಂದು ಕುಟುಂಬ ಹುಡುಕುತ್ತಿದ್ದೀಯೇ ಅದು ಲೋಕದ ಪದ್ಧತಿ. ಅದನ್ನು ಬಿಡು ನಿನ್ನ ಮುಂದಿನ ದಾರಿಯನ್ನು ಕುರಿತು ಹೆಳುವಾಗ ಹೇಳು ಈಗ ನೀನು ಮತ್ತೆ ಆದಿತ್ಯನನ್ನು ಕುರಿತು ತಪಸ್ಸು ಮಾಡು ಆತನಿಂದ ಏನಾಗುವುದು ಎನ್ನುವುದು ನೀನು ಗೊತ್ತು ಮಾಡಿಕೊಳ್ಳಬಲ್ಲೆ ನಾನು ಬಲ್ಲೆ ಆದ್ದರಿಂದ ಆ ವಿಚಾರವಾಗಿ ನಾನು ಏನೂ ಹೇಳುವುದಿಲ್ಲ ಆದಿತ್ಯನ ಅನುಗ್ರಹವಾದ ಕೆಲವು ಕಾಲ ಗಾರ್ಹ ಗಾರ್ಹಸ್ಥನದಲ್ಲಿ ಸುಖವಾಗಿರು ಗಾರ್ಹ ಗಾರ್ಹಸ್ಥನದಲ್ಲಿ ಸುಖವಾಗಿರು ಮುಂದೇನಾಗುವುದೇನೋ ಅದು ನೋಡೋಣ ಅಪ್ಪಣೆ ಆದಿತ್ಯ ಉಪಾಸನೆಯನ್ನು ಮಾಡುತ್ತಲೇ ಇದ್ದೇನೆ ಇನ್ನು ಮುಂದೆ ಅದನ್ನು ಬಲಪಡಿಸುತ್ತೇನೆ ನೋಡು ಮರೆತಿದ್ದೆ ಬುಡಿದರ ಮಗ ಕಾತ್ಯಾಯನ ಮಗಳು ಮದುವೆಗೆ ಕಾಲಾತೀತವಾಯಿತು ಬರುವ ಮಾಘದ ಮಾಘದೀವಿ ಪಂಚಕದಲ್ಲಿ ಮದುವೆಯಾಗುವ ಹಾಗೆ ಪ್ರಯತ್ನ ಎಂದು ನಿಮ್ಮ ತಂದೆಯವರಲ್ಲಿ ಪ್ರಸ್ತಾಪ ಮಾಡಿದ್ದನಂತೆ ಅವರು ಹೇಳು ಕಳುಹಿಸಿದ್ದರು ಏನು ತರ ಕಳುಹಿಸಲಿ ತಾವು ಆಗಲೇ ಅಪಣೆ ಕೊಡಿಸಿರುವಂತೆಯೇ ಮೊದಲು ಆದಿತ್ಯಾನುಗ್ರಹ ಸಂಪಾದನೆ ಅನಂತರ ವಿವಾಹ ಸರಿ ಆಗಬಹುದು